ರಾಮಶೇಷಯ್ಯನವರು ಸಾವಿರದ ಒಂಬೈನೂರ ನಾಲ್ಕು ಐದರ ಸುಮಾರಿನಲ್ಲಿ ಒಂದು ದಿನ ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ಸಮಯದಲ್ಲಿ ನನ್ನ ಚಿಕ್ಕಜಂದಿರು ಮನೆಯ ಮುಂದಿನ ಜಗಲಿಯ ಮೇಲೆ ಕುಳಿತು ಯಾರೊಡನೆಯೋ ಮಾತನಾಡುತ್ತಿದ್ದಾಗ ಒಬ್ಬ ಮನುಷ್ಯ ಅಲ್ಲಿಗೆ ಬಂದು ಕೊಂಚ ದೂರ ನಿಂತು ತೆಲುಗು ಭಾಷೆಯಲ್ಲಿ ತಗ್ಗು ಧ್ವನಿಯಲ್ಲಿ ಕೇಳಿದರು ಈ ಹೊತ್ತು ತಮ್ಮಲ್ಲಿ ಭೋಜನಕ್ಕೆ ಅನುಕೂಲ ಉಂಟೆ ಆತ ಸುಮಾರು ಐವತ್ತು ಐವತ್ತೈದು ವಯಸ್ಸಿನವರಿರಬಹುದು ಕೈಯಲ್ಲಿ ಒಂದು ತಂಬಿಗೆ ಒಂದು ಬೊಂತೆಯನ್ನು ಹೊದೆ ಶರಟು ಬನಿಯನ್ ಇದು ಯಾವುದೋ ಯಾವುದು ಇರಲಿಲ್ಲ ಹುಟ್ಟಿದ್ದದ್ದು ಒಂದು ಮಾಸಲು ದೋತ್ರ ಅದನ್ನು ಮಡಿಸಿ ಮುಂಡು ಸುತ್ತಿದ. ಆತನ ಕೈಯಲ್ಲಿ ಇನ್ನೊಂದು ಸಣ್ಣ ಬಟ್ಟೆ ಇತ್ತು ತಲೆ ಸಂಪೂರ್ಣವಾಗಿ ಮುಂಡನವಾಗಿ ಎರಡು ಮೂರು ದಿನಗಳ ಬೆಳೆ ಇತ್ತು ನನ್ನ ತಾತಂದಿರು ಕೇಳಿದರು ನೀವು ಬ್ರಾಹ್ಮಣರೇ ಹೌದು ಸ್ನಾನವಾಗಿದೆಯೋ ಇಲ್ಲೇ ಮಾಡುತ್ತಿರೋ ನಾನು ಕುಂಟೆಗೆ ಹೋಗಿ ಸ್ನಾನ ಮಾಡಿ ಬರುತ್ತೇನೆ ಅರ್ಧ ಗಂಟೆಯೊಳಗಾಗಿ ಬಂದರೆ ಆಗಬಹುದು ಸುಮಾರು ಹನ್ನೊಂದೂವರೆ ಗಂಟೆಗೆ ಭೋಜನಕ್ಕೆ ಕುಳಿತೆವು ಆ ಬ್ರಾಹ್ಮಣ ಬಂದಿದ್ದ ಆಗದರೆ ಕೊಂಚ ದೂರವಾಗಿ ಅಡ್ಡಪಂಥಿಯಲ್ಲಿ ಕುಳಿತಿದ್ದ ಅಪರಿಚಿತನಾದದ್ದರಿಂದ ವಿಚಾರ ಮಾಡಿ ಸಹ ಪಂಥಿಗೆ ಸೇರಿಸಿಕೊಳ್ಳಬೇಕೆಂದು ನಮ್ಮ ತಾತನ ಉದ್ದೇಶವಿರಬಹುದು ಅವರಲ್ಲಿ ಈ ಬಗೆಯ ಚಾನಸವಿತ್ತು ಭೋಜನ ಕಾಲದಲ್ಲಿ ಆತನನ್ನು ಯಾರು ಮಾತನಾಡಿಸಲಿಲ್ಲ ಆತನು ಯಾರನ್ನೂ ಮಾತನಾಡಿಸಲಿಲ್ಲ ಮಿಕ್ಕವರಂತೆಯೇ ಆತನು ತೀರ್ಥ ತೆಗೆದುಕೊಂಡ ಮಿಕ್ಕವರಂತೆಯೇ ಬಟ್ಟಿಟ್ಟು ಅಪೋಷಣ ತೆಗೆದುಕೊಂಡ ಭೋಜನಾನಂತರ ದಕ್ಷಿಣ ತಾಂಬೂಲಗಳನ್ನು ತೆಗೆದುಕೊಂಡು ಹೊರಟು ಹೋದ ಎರಡು ಮೂರು ದಿವಸ ಕಳೆದ ಮೇಲೆ ಊರಿನಲ್ಲಿ ಅಲ್ಲಲ್ಲಿ ಮಾತು ಸೋಮೇಶ್ವರ ದೇವಸ್ಥಾನದಲ್ಲಿ ರಾತ್ರಿ ಸರಿ ಹೊತ್ತಿನಲ್ಲಿ ದೇವತೆಗಳು ಬಂದು ಪೂಜೆ ಮಾಡುತ್ತಾರೆ ಆಗ ಯಾರೋ ಹಾಡುತ್ತಾರೆ ಅದನ್ನು ಅವರು ಕೇಳಿದರಂತೆ ಇವರು ಕೇಳಿದರಂತೆ ನಾನು ಕೇಳಿದೆ ಇದು ಎರಡು ಮೂರು ದಿವಸ ನಡೆದ ಮೇಲೆ ಏನು ನಡೆಯುತ್ತೆ ಪತ್ತೆ ಮಾಡಬೇಕೆಂದು ನಾಲ್ಕು ಜನ ನಿಶ್ಚಯಿಸಿದರು ನನ್ನ ತಂದೆ ವೆಂಕಟನಾರಾಯಣ ಬಟ್ಟರು. ಘಟ್ಟ ಗಾರಿ ಮುನಿಸ್ವಾಮಿ ಇನ್ನು ಯಾರೋ ಬರು ಬಹುಶಃ ಅಚ್ಚಪದಾಸರು ಸೋಮೇಶ್ವರ ದೇವಸ್ಥಾನವಿರುವುದು ಮುಳಬಾಗಿಲು ಹೊರಗಿನ ಹೊರಗಡೆ ಊರಿನ ಹೊರಗಡೆ ಗುಡಿಯ ಸುತ್ತಮುತ್ತ ಸಮೀಪದಲ್ಲಿ ಮನೆಗಳಿಲ್ಲ ಮೂವತ್ತು ನಲವತ್ತು ಗಜದಾಚೆ ಐದಾರು ಮನೆಗಳು ಅಷ್ಟೇ ದೇವಸ್ಥಾನ ಪುರಾತನವಾದದ್ದು ವಿಸ್ತಾರವಾದದ್ದು ಅದು ವಿದ್ಯುಚ್ಛಕ್ತಿಯ ಕಾಲವಲ್ಲ ಆದ್ದರಿಂದ ಗುಡಿಯ ಒಳಗಡೆ ದಟ್ಟವಾಗಿ ಹಬ್ಬದ ಕತ್ತಲೆ ಸಾಮಾನ್ಯವಾಗಿ ಕಾರ್ತಿಕ ಮಾಸದ ದೀಪಾರಾಧನೆಯ ದಿನಗಳಂದು ಬಿಟ್ಟರೆ ರಾತ್ರಿ ಎಂಟು ಗಂಟೆಯ ಮೇಲೆ ಅಲ್ಲಿ ಜನ ಇರುತ್ತಿರಲಿಲ್ಲ ಇಂತ ಜಾಗಕ್ಕೆ ರಾತ್ರಿಯ ಹೊತ್ತು ಹೋಗುವುದೆಂದರೆ ಹೆದರಿಕೆಯೇ ಹಾವು ಚೇಳುಗಳ ಹೆದರಿಕೆ ಅದಕ್ಕಿಂತ ಹೆಚ್ಚಾಗಿ ಭೂತ ಪ್ರೇತಗಳ ಹೆದರಿಕೆ ಇಂತಹದರಲ್ಲಿ ನಮ್ಮ ವೆಂಕಟನಾರಾಯಣ ಭಟ್ಟರು ಮೊದಲಾದವರು ಮಾಡಿದ್ದು ಒಂದು ಸಾಹಸದ ಕಾರ್ಯವೆಂದು ಊರಿನ ಜನರ ಭಾವನೆ ನಮ್ಮ ಪತ್ತೇದಾರರು ಸದ್ದು ದೀಪ ಹಿಡಿಯದೆ ಮೆಲ್ಲ ಮಹಾದ್ವಾರದಿಂದ ಗುಡಿಯೊಳಕ್ಕೆ ಹೋದರು ರಾತ್ರಿ ಹನ್ನೆರಡು ಗಂಟೆ ಇರಬಹುದು ಮುಖ ನಿಂತಾಗ ಹಾಡು ಕೇಳು ಕೇಳಬರುತ್ತಿತ್ತು ಅವರು ಒಬ್ಬರ ಕೈಯನ್ನೊಬ್ಬರು ಹಿಡಿದುಕೊಂಡು ಪಿಸುಮಾತಿನಲ್ಲಿ ಏನೋ ಇದೆ ಏನೋ ಇದೆ ಎಂದುಕೊಂಡು ಮೆಲ್ಲನೆ ಮುಂದಕ್ಕೆ ಸಾಗಿದರು ಸ್ವಾಮಿಯ ಗುಡಿಯ ಮುಂಭಾಗದಿಂದ ಅದರ ಉತ್ತರ ಪಾರ್ಶ್ವದಲ್ಲಿರುವ ಅಮ್ಮನವರ ಗುಡಿಯ ಮುಂಭಾಗದಿಂದ ಆ ಸ್ವರ ಕೇಳಿಬರುತ್ತಿತ್ತು ಇವರು ಆ ಕಂಬಗಳ ಮರೆಯಲ್ಲಿ ನಿಂತು ಕೇಳಿದರು ಪ್ರಸನ್ನ ಪಾರ್ವತೀ ದೇವಿ ಅಮ್ಮನವರ ಗುಡಿಯಲ್ಲಿ ದೀಪ ಗಾಯಕನು ಅಮ್ಮನವರ ಎದುರನ್ನ ಮುಖಮಂಟಪದಲ್ಲಿ ಕುಳಿತು ತನ್ನ ಮನೋಭಾವಗಳನ್ನು ಕೈಯಿಂದ ತೋರಿಸುತ್ತಾ ಹಾಡುತ್ತಿದ್ದ ಬಹುಶಃ ಕೇದಾರ ಗೌಳರಾಗವೆಂದು ನನಗೆ ಕೇಳಿದವರು ತಿಳಿಸಿದರು ಆ ಗಾಯಕನು ನಮ್ಮ ಮನೆಗೆ ಭೋಜನಕ್ಕೆ ಬಂದಿದ್ದ ಮನುಷ್ಯ ಮೂರು ನಾಲ್ಕು ದಿನಗಳೊಳಗಾಗಿ ನಮ್ಮ ಪತ್ತೆದಾರರು ಕಂಡು ಹಿಡಿದಿದ್ದ ಸಂಗತಿಯ ವಾತೆ ಊರಲ್ಲಿ ಹರಡಿತು ಯಾರೋ ಆತನನ್ನು ಕಾಣಬೇಕೆಂದು ಹೊರಟರು ಹೆಸರು ಕೇಳಿದ್ದಕ್ಕೆ ರಾಮಶೇಷಯ್ಯ ಎಂದು ಉತ್ತರ ಹೇಳಿದನಂತೆ ಊರು ಯಾವುದು ಎಂದದಕ್ಕೆ ಎಲ್ಲಿದ್ದರೆ ಅದೇ ಎಂದನಂತೆ ಆಮೇಲೆ ಮರುದಿವಸವೇ ಅದು ಊರು ಬಿಟ್ಟಿದ್ದ ಎಲ್ಲಿ ಹೋದನೋ ಯಾರಿಗೂ ತಿಳಿಯದು ಆತ ಉಳಿದುಕೊಂಡಿದ್ದದ್ದು ಸೋಮೇಶ್ವರ ದೇವಸ್ಥಾನದ ಬಳಿಯ ಯಾವುದೋ ಪಾಳುಮಂಟಪದಲ್ಲಿ ಎಲ್ಲಿಯೋ ಊಟ ಹೀಗೆ ಯಾದೃಚ್ಛಿಕನಾಗಿದ್ದ ಆತ ಆಮೇಲೆ ಕೆಲವು ದಿನ ಆತನ ಸಂಗೀತದ ಊರಿನಲ್ಲಿ ನಡೆಯಿತು ಎಲ್ಲರಿಗೂ ಆಶ್ಚರ್ಯ ಸಾವಿರದ ಒಂಬೈನೂರ ಆರು ಶೃಂಗೇರಿ ಜಗದ್ಗುರುಗಳವರು ಬೆಂಗಳೂರಿಗೆ ದಯಾಡಿಸಿದರು ಒಂದು ದಿನ ಚಾಮರಾಜಪೇಟೆಯ ಶ್ರೀರಾಮೇಶ್ವರ ದೇವಾಲಯದಲ್ಲಿ ಅವರಿಗೆ ಭಿಕ್ಷೆ ತೀರ್ಥಪ್ರಸಾದಿಗಳಿಗಾಗಿ ಸಾವಿರಾರು ಮಂದಿ ಸೇರಿದ್ದರು ಆ ದೊಡ್ಡ ಗುಂಪಿನಲ್ಲಿ ರಾಮಶೇಷಯ್ಯನವರಿದ್ದರು ನಾನು ಅವರನ್ನು ಹತ್ತು ಗಜ ದೂರದಿಂದ ಕಂಡುಕೂಗಿದೆ ರಾಮಶೇಷಯ್ಯಗಾರು ಅವರು ಬೆಚ್ಚಿಬಿದ್ದವರಂತಾಗಿ ನನ್ನ ಕಡೆಗೆ ತಿರುಗಿದರು ಎವರು ಎವರು ನಾನು ಹತ್ತಿರ ಹೋಗಿ ಮುಳುಬಾಗಿಲಿನ ವಿಷಯ ಪ್ರಸ್ತಾವಿಸಿದೆ ಅವರು ನಕ್ಕೂ ಸರಿ ಸರಿ ಎನ್ನುತ್ತಾ ಅಲ್ಲಿಂದ ಅವಸರವಸರವಾಗಿ ಹೊರಟು ಹೋದರು ಎಲ್ಲಿ ಹೋದರೋ ಏನೋ ಆ ರಾತ್ರಿ ಅವರು ಶ್ರೀ ಪಾರ್ವತಿದೇವಿ ಅಮ್ಮನವರ ಮುಂದೆ ಹಾಡುತ್ತಿದ್ದ ಕಾಲದಲ್ಲಿ ಕಾಣಬಂದ ಆತ ಧ್ವನಿಯಿಂದಲೂ ಆ ಸಾಹಿತ್ಯ ದೈನ್ಯ ಭಾವದಿಂದಲೂ ಆ ರಾಗವಿನ್ಯಾಸದ ತೀವ್ರ ಕೋಮಲನಾದದಿಂದಲೂ ರಾಮಶೇಷಯ್ಯನವರ ಮನಸ್ಸಿನಲ್ಲಿ ಯಾವುದೋ ಒಂದು ದುಃಖ ಯಾವುದೋ ಹೇಳಲಾಗದ ಸಂಕಟ ಹುದುಗಿಕೊಂಡಿರೋ ಕೊಂಡಿದ್ದಿರಬೇಕೆಂದು ವೆಂಕಟನಾರಾಯಣ ಭಟ್ಟರು ಮೊದಲಾದವರು ಅನುಮಾನಿಸಿದರು ರಾಮಶೇಷಯ್ಯನವರು ತಮ್ಮ ಸಂಸಾರ ತಾಪದ ನಡುವೆ ಸಂಗೀತದ ಒಂದು ಶೀತಲ ದ್ವೀಪವನ್ನು ಕಂಡುಕೊಂಡಿದ್ದರು ಇದು ಸಂಗೀತದ ಪರಮಸಿದ್ಧಿ